ನನ್ನ ವ್ಯಾಸಂಗಷ್ಟತಿ ನಾನು ಪಂಡಿತ ಹನುಮಂತರಾಯರಷ್ಟು ಎಂದು ಹೇಳಿದ್ದನಷ್ಟೇ ನಾನು ಬಹಳ ಬುದ್ಧಿವನೆಂದು ಅವರು ತಿಳಿದುಕೊಂಡಿದ್ದರು ಅವರು ಹಾಗೆ ತಿಳಿಕೊಂಡಿದ್ದಾರೆಂದು ನಾನು ತಿಳಿದುಕೊಂಡಿದ್ದೆ ಫಲಿತಾಂಶ ನನಗೆ ಪರೀಕ್ಷೆಯಲ್ಲಾದ ಮಂಗಳಾರತಿ ನಾನು ಒಂದು ಪಠ್ಯಪುಸ್ತಕವನ್ನು ಓದಿರಲಿಲ್ಲ ಕ್ಲಾಸಿನಲ್ಲಿ ಪ್ರಶ್ನೆ ಕೇಳಿದಾಗ ಹೇಗೋ ಉಡಾಫೆಯಿಂದ ಜವಾಬು ಹೇಳಿ ಭೇಷ ಪುಸ್ತಕ ಪರಿಶ್ರಮದಿಂದ ಅಲ್ಲ ವೆಟಿಕ್ಯುಲೇಷನ್ ಪರೀಕ್ಷೆಯ ದಿನ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆದು ಹೊರಗೆ ಬಂದೆ ಒಂದು ಸಂಜೆಯೋ ಮಾರಿನ ದಿನವೋ ಪಂಡಿತರು ಬಂದು ಕೇಳಿದರು ಏನಪ್ಪ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದಿದ್ದೇನೆ ಪತ್ರಿಕೆಯಿಂದ ಒಂದು ಪ್ರಶ್ನೆಯನ್ನಿತ್ತಿ ಇದಕ್ಕೇನು ಬರೆದಿದ್ದಿ ಆ ಪ್ರಶ್ನೆ ನನಗೆ ನಮಗೆ ಪಠ್ಯ ಪುಸ್ತಕವಾಗಿದ್ದ ಪ್ರಹ್ಲಾದ ಚರಿತ್ರೆ ಇದು ಎಂದು ಜ್ಞಾಪಕ ಪದ್ಯ ಹೀಗಿತ್ತು ಒಬ್ಬನೇ ಕುಂದಾತ ಸಲಹೆ ಸಲಹೆನೊಬ್ಬನೇ ನಾನು ಪದ್ಯವನ್ನು ಓದಿದ ಜ್ಞಾಪಕವಿರಲಿಲ್ಲ ನಾನು ಪರೀಕ್ಷೆಯಲ್ಲಿ ಬರೆದಿದ್ದ ಉತ್ತರ ಹೀಗೆ ಇದಕ್ಕೆ ಇರತಕ್ಕ ವಸ್ತುವು ಒಂದೇ ಕೊಲ್ಲ ತಕ್ಕ ವಸ್ತುವು ಅದೇ ಕೊಲ್ಲಿಸಿ ತಕ್ಕ ಅದೇ ಈ ಪದ್ಯ ಭಗವಂತನ ಸರ್ವಾತ್ಮಕತೆಯನ್ನು ತಿಳಿಸುತ್ತದೆ ಹನುಮಂತರಾಯರು ನಿಟ್ಟಿಸುರು ಬಿಟ್ಟು ನಿಟ್ಟಿಸುರು ಬಿಟ್ಟು ಹಣಿಕೊಂಡರು ಏನೆಯಾ ನೀನು ಪುಸ್ತಕ ಓದಲಿಲ್ಲವೋ ನಾನು ಏನಂಜ್ ಬಾಬು ಹೇಳಬೇಕು ತೆಲುಗಿನಲ್ಲಿ ಒಂದು ಗಾದೆಯುಂಟು ಅವರೇ ಕಾಯಿಯನ್ನು ಹೆಚ್ಚಾಗಿ ಸಲ್ಲಿಸಿದವನು ವಾಯುಪೀಡಿತನಾಗಿ ಅಪಾಯ ವಾಯುವನ್ನು ಸಡಿಲಿಸಬೇಕೆನಿಸಿದಾಗ ಅದನ್ನು ಯಾರಿಗೂ ತಿಳಿಸಬಾರದೆಂದು ಕೆರೆಯ ನೀರಿನೊಳಕ್ಕೆ ಇಳಿದು ಅಲ್ಲಿ ಸದ್ದಿಲ್ಲದಂತೆ ಗಾಳಿ ಹೊರಕ್ಕೆ ಬಿಡುತ್ತಾನಂತೆ ಆಗ ಅದು ಸತ್ತು ಕೇಳಿಸುವುದಿಲ್ಲ ನಿಜ ಆದರೆ ನೀರಿನಲ್ಲಿ ಬುಡ್ಡೆಗಳು ಹೇಳುತ್ತವಲ್ಲ ವಿದ್ಯಾರ್ಥಿ ಏನು ಮಾಡಿದ್ದಾನೆಂಬುದು ಪರೀಕ್ಷೆ ಫಲಿತಾಂಶಗಳ ಹೊರಬಿದ್ದಾಗ ತಾನಾಗಿ ಬುಟ್ಟೆ ಬುಟ್ಟಿಯಾಗಿ ಹೊರಗೆ ಬರುತ್ತದೆ ನನ್ನ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ನಾನು ಫೇಲ್ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರವೇ ಗಣಿತ ವಿಜ್ಞಾನ ಕನ್ನಡ ಮೂರರಲ್ಲಿಯೂ ಸೊನ್ನೆ ಕೋಲಾರದಲ್ಲಿ ನನ್ನ ಇತರ ಉಪಾಧ್ಯಾಯರುಗಳಲ್ಲಿ ನಾನು ಇನ್ನಿಬ್ಬರನ್ನು ಕುರಿತು ಒಂದೊಂದು ಮಾತನ್ನು ಹೇಳಬಹುದು ಸೈನ್ಸ್ ಮೆಸ್ಟರ್ ಆಗಿದ್ದವರು ಸಿ ಸುಬ್ಬರಾಯರು ಅವರ ವಿದ್ಯಾರ್ಥಿಗಳಿಗೆ ಪ್ರೀತಿ ಇತ್ತು ಭಯ ಕೊಂಚವೂ ಇರಲಿಲ್ಲ ಅವರ ಪಾಠ ಅವರು ಪಾಠ ಹೇಳುವಾಗ ಸಾಮಾನ್ಯವಾಗಿ ಕುರ್ಚಿಯ ಮೇಲೆ ಕುಳಿತುಕೊಂಡೇ ಇರುತ್ತಿದ್ದರು ನಿಂತುಕೊಳ್ಳುವುದಕ್ಕೆ ಅವರಿಗೆ ಎಷ್ಟು ಒಂದು ಸಲ ಅವರನ್ನು ವಿದ್ಯಾರ್ಥಿ ಸಂಘದಲ್ಲಿ ಉಪನ್ಯಾಸ ಕೊಡಲು ಕರೆದಿದ್ದರು ಅವರು ಒಂದು ಕುರ್ಚಿಯ ಮೇಲೆ ಕುಳಿತು ನಾನು ಕುಳಿತುಕೊಂಡೇ ಮಾತಾಡ್ತೇನೆ ಇದಕ್ಕೆ ಯಾರೂ ನಿಂತುಕೊಂಬರು ಎಂದರು ನಾವು ನಕ್ಕೆ ನೀವು ಪಗಿ ನಗಿ ಪರವಾಗಿಲ್ಲ ಎಂದರು ಅವರು ಕ್ಲಾಸಿನಲ್ಲಿ ಅವರು ಕುರ್ಚಿಯ ಪಕ್ಕದಲ್ಲಿ ದೊಡ್ಡ ಮೇಜ್ ಇರುತ್ತಿತ್ತು ಮೇಜ್ಗೆ ಪೂರ್ತಿ ತಿಂತ ಹೊದಿಸಿತ್ತು ಮೇಜಿನ ದೂರದ ಕಡೆಯಲ್ಲಿ ಒಂದು ನೀರಿನ ಜಾಡಿ ಅವರ ಮುಂದೆ ಅದರ ಮುಂದೆ ನೀರು ಬಿಡುವುದಕ್ಕಾಗಿ ಸಣ್ಣ ತೊಟ್ಟಿ ಹಳ್ಳ ಇರುತ್ತಿತ್ತು ಈ ಹಳ್ಳದಲ್ಲಿಯೂ ತಗಡು ಈ ಮೇಜಿನ ಉದ್ದೇಶ ಮೇಲೆ ಮೇಲೆ ಎಕ್ಸ್ಪೆರಿಮೆಂಟ್ಗಳನ್ನು ನಡೆಸಬೇಕೆಂಬುದು ದ್ರಾವಕ ಮೇಜಿನ ಮೇಲೆ ಬಿದ್ದರೆ ಮರ ಸುಡಬಾರದೆಂದು ಅದಕ್ಕೆ ರಕ್ಷಕ ವಜವಾಗಿ ತಗಡು ಈ ಮೇಜಿನ ಜಾಡಿ ಇದ್ದ ಭಾಗ ಮೇಷ್ಠರಿಂದ ಕೊಂಚ ದೂರವಾಗಿತ್ತು ವಿದ್ಯಾರ್ಥಿಗಳಲ್ಲಿ ಕೆಲ ಯಾವಾಗಲೂ ಈ ನೀರಿನ ಜಾಟಿಗೆ ಹವಲುಗಾರರಂತೆ ಅದರ ಸುತ್ತ ಜಮಾಯಿಸುತ್ತಿದ್ದರು ಅವರ ಪೈಕಿ ಚಿಂತಾಮಣಿಯ ಸುಬ್ಬಯ್ಯ ಎಂಬಾತ ಅಹ್ ಆತ ಅಕಾಲದಲ್ಲಿಯೂ ಜರ್ಬುದಾರಿ ಮನುಷ್ಯ ಆತ ಹೇಳಿದಂತೆ ನಾವೆಲ್ಲ ನಡೆಯುತ್ತಿದ್ದೆವು ಒಂದು ದಿನ ಮೇಷ್ಠರ ಕುರಿತು ಪಾಠ ಉಪಕ್ರಮ ಮಾಡಿದರು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 ನಕ್ಕ ಮುಂದಿನ ವಿಷಯಕ್ಕೆ ಹೋದರು ಇನ್ನೊಂದು ಸಂಗತಿ ನಮ್ಮ ವಿದ್ಯಾರ್ಥಿ ಸಂಘದಲ್ಲಿ ಒಂದು ಪ್ರಬಂಧ ಲೇಖನದ ಸ್ಪರ್ಧೆಯನ್ನು ಏರ್ಪಡಿಸಿದರು ಪ್ರಬಂಧದ ವಿಷಯವನ್ನು ಪಂಡಿತ ಹನುಮಂತರಾಯರು ಸೂಚಿಸಿದರೆಂದು ನನ್ನ ಜ್ಞಾಪಕ ವಿಷಯ ವಿದ್ಯಾಭ್ಯಾಸ ಸ್ಪರ್ಧೆಯಲ್ಲಿ ನಾನು ಸೇರಿದ್ದೆ ನನ್ನ ಪ್ರಬಂಧದಲ್ಲಿ ಮೊದಲನೆಯ ವಾಕ್ಯವನ್ನು ಸುಬ್ರಾಯರು ಭೇಟಿಯಾಗಿ ಓದಿದರು ಹೀಗೆ ವಿದ್ಯೆ ಎರಡು ವಿಧ ಸುವಿದ್ಯೆ ದುರ್ವಿದ್ಯೆ ಸುಬ್ಬರಾಯರು ಅಷ್ಟಕ್ಕೆ ನಿಲ್ಲಿಸಿ ಸುವಿದ್ಯೆ ಇಳಿದೆಯೋ ನಿನಗೆ ತಿಳಿಯದು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 ಅವರಿಗೆ ಸರಿಯಾದ ಮಾತು ಚೋಚಲಿಲ್ಲವೆಂದು ಭ್ರಮಿಸಿ ಮೋಷನ್ ನಾನು ಮಾತನಾಡಿದ ಕೂಡಲೇ ಮೇಷ್ಟರು ನನ್ನ ಕಡೆಗೆ ತಿರುಗಿ ಯು ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಯು ಆರ್ ಆಲ್ವೇಸ್ ಟ್ಯಾಗೆಟಿವ್ ಎಂದು ತೀರ್ಮಾನ ಹೇಳಿಬಿದ್ದರು ಅದು ಸ್ಥಿರವಾಗಿ ನಿಂತು ಹೋಯಿತು ಸುಬ್ಬರಾಯರು ಒಳ್ಳೆಯ ಮನೆತನದವರು ಸ್ವತಃ ತುಂಬಾ ಒಳ್ಳೆಯವರು ದಯಾವಂತರು ಅವರ ಬಂಧುಗಳಲ್ಲಿ ಕೆಲವರನ್ನು ನಂಬಲ್ಲೆ ವೆಂಕಟರಮಣಾಚಾರ್ಯರು ಆಗಿನ ಇನ್ನೊಬ್ಬ ಮೇಸ್ಟರು ಎಸ್ ವೆಂಕಟರಮಣಾಚಾರ್ಯರು ಕೆಲವು ಕಾಲವಾದ ಮೇಲೆ ಇವರು ಚನ್ನಪಟ್ಟಣಕ್ಕೆ ವರ್ಗಪಟ್ಟು ಅಲ್ಲಿ ಹೈಸ್ಕೂಲು ಮೇಸ್ಟರ್ ಇವರ ಪಾಠ ರೈಲ್ವೆ ಇಂಜಿನ ವೇಗದ್ದು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 ಹೈಸ್ಕೂಲಿನಲ್ಲಿ ನಾಲ್ಕು ತಿಂಗಳ ಪಾಠ ತಪ್ಪಿ ಹೋಗಿತ್ತು ಆದ್ದರಿಂದ ಮೈಸೂರಿನ ಪಾಂಡಿತ್ಯಕ್ಕೂ ಪಾಂಡಿತ್ಯಕ್ಕೂ ಕೋಲಾರದಕ್ಕೂ ಒಂದಿಕೆಯಾಗಲಿಲ್ಲ ಹೀಗೆ ನನ್ನ ಓದಿಗೆ ಬುಡಭದ್ರವಿರಲಿಲ್ಲ ವೆಂಕಟರಮಣಾಚಾರ್ಯರು ಸಮರ್ಥರು ಆಚಾರ ವ್ಯವಹಾರಗಳಲ್ಲಿ ಲೋಪ ಮಾಡದಿದ್ದವರು